ಬಕಾಸುರ ಕರೀತಾನೆ ಏ ಬಕ ಬಾರ ಆಚೆಗಡೆ ಅಂತ ಹೇಳ್ತಾನೆ ಆಮೇಲೆ ಬಕಾಸುರ ಆಶ್ಚರ್ಯ ನಾನಿಷ್ಟು ಭಯ ಇಟ್ಟಿದೀನಿ ಯಾರು ನನ್ನ ಇಷ್ಟು ಅಹಂಕಾರ ಅಹಂಕಾರ ಎಂದ ಕರೆಯದು ಅಂತ ಹೇಳ್ತಾನೆ ಆಮೇಲೆ ಹೊರ್ಗಡೆ ಬರ್ತಾನೆ ನೋಡಿದ್ರ ಎಷ್ಟು ವೇಟ್ ಇದಾನೆ ಅವನು ಎಷ್ಟು ಶಕ್ತಿ ಭೂಮಿ ಎಲ್ಲಾ ಅಲ್ಲಾಡ್ತಾ ಇತ್ತು ಟಕ್ ಟಕ್ ಟಕ್ ಟಕ್ ಟಕ್ ಟಕ್ ಆಮೇಲೆ ಆಮೇಲೆ ಇನ್ನೇನು ಅವನ್ಗೆ ಭೀಮಾ ಭೀಮಾ ತಿಂತ ಆಡ್ತಾನ ಅವನ್ ಮುಂದೆನೆ ಬಕಾಸುರನ್ ಮುಂದೇನೆ ಅದ್ ಬಕಾಸುರ ಫುಲ್ಲು ಕೋಪಕ್ ಬಂದ್ ಇನ್ನೇನ್ ಚಾರ್ಜ್ ತಗೊಂತದ್ದ ಅಂದ್ರೆ ಚಾರ್ಜ್ ಅಂದ್ರೆ ಅದ ಇನ್ನೇನ್ ಮುಡಿಯ ಹೋಗ್ತಾ ಇದ್ದ ಅಷ್ಟೊತ್ತಿಗೆ ಭೀಮಾ ಪಾಯಿಂಟ್ ಹೇಳ್ತಾನೆ ಏನ್ ಗೊತ್ತ ಅದು ಊಟ ಮಾಡ್ಬೇಕಾರೆ ಯಾರಿಗೂ ನೀನ್ ಡಿಸ್ಟರ್ಬ್ ಮಾಡ್ಬಾರ್ದು ಗೊತ್ತಾಯ್ತಾ ಅಂತ ಹೇಳ್ತಾನೆ ಹೋಗೋದು ತುಂಬಾ ಕೋಪ ಬಂತು ಅಷ್ಟೊತ್ತಿಗೆ ಇವೊಂದು ಊಟ ಮುಗಿತು ಭೀಮಂದೂನು ಆಹಾ ಹೊಟ್ಟೆ ತುಂಬು ಅಂತ ಹೇಳಿ ಒಂದ್ ಬಂತು ಭೀಮನ್ಗೆ ಹೋಗ ಇವ್ರಿಗೆ ತುಂಬಾ ಕೋಪ ಬಂದಿ ಏನ್ ನೀನ್ ಅಂದ್ಕೊಂಡಿದ್ಯಾ ನಾನ್ ಬಕಾಸುರ ನನ್ನನ್ನು ಎಲ್ಲಾರು ಎದುರ್ಕಂತಾರೆ ನೀನ್ ಯಾಕೆ ಎದರ್ಕೊಂಡಿಲ್ಲ ಅಂತ ಇನ್ನೇನು ಮರಗಳು ತು ಬಿಸ ಆದ್ರೆ ಈ ಭೀಮ್ ಹೇಳಿದ್ನಲ್ಲ ಹಂಡ್ರೆಡ್ ಅಲ್ಲ ಟೆನ್ ತೌಸಂಡ್ ತಾನೇ ಅಷ್ಟ್ ಪವರ್ಫುಲ್ ಇವ್ನು ಭೀಮಾ ಅವ್ರು ಕುಯ್ಯಲು ಮುಟ್ಟ ತರ್ಲಿಲ್ಲ ಬರೋಣ ಅಂತ ಆದ್ರು ವಾಪಸ್ಸು ಹೋಗ್ಬಿಟ್ಟೋಗ್ತಾ ಇತ್ತು ಇವ್ರೇ ಅದ ಹೇಳ್ತಾರೆ ಭೀಮಾ ನಾನೇನ್ ಇನ್ತರ ಕಿಡ್ ಅಲ್ಲ ನಾನು ಬಾ ಕೈಯಲ್ಲಿ ಫೈಟಿಂಗ್ ಮಾಡು ನೋಡೋಣ ಅಂತ ಹೇಳ್ತಾರೆ ಆಗ ಇವ್ನು ಏ ನಾವು ಇವನೇನು ಕೇಳ್ಸ್ಕೊಳ್ದಲ್ಲ ಸುಮ್ಮನೆ ಮರ ಇರ್ತಾನೆ ಒಂದ್ ಸ್ಟೆಪ್ ಫಾರ್ ಫಾರ್ವರ್ಡ್ ಬರ್ತಾನೆ ಬಕಾಸುರ ಸ್ವಂತ ಬಾಯಲ್ ಹೋಗ್ತಾನೆ ವಾಪಸ್ ಹಿಂಗ ಹೋಗ್ತಾನೆ ಅವರ ಇಷ್ಟೊಂದ್ಸಲಿ ಆಗುತ್ತೆ ಒಂದ್ಸಲಿ ಬರಕ್ ಬಿಡ್ತಾನೆ ಇವನು ಭೀಮಾ ಬಂದಿ ಬಂದಾಗ ಭೀಮಾ ಎತ್ತಿ ಮೂಳೆನ ಮುರಿದಾಕ್ ಬೆನ್ ಮೂಳೆ ಹಾಗಾಗಿ ಒಡೆದಿ ಸಂಹಾರ ಮಾಡ್ತಾನೆ ಆ ಎಚಾಕ ಪುರಕ್ಕೆಲ್ಲಾರ್ಗು ಖುಷಿಯಾಗಿ ಫುಲ್ಲು ಖುಷಿಯಿಂದ ಇತ್ತು ಫುಲ್ಲು ಸಕ್ಕತ್ತಾಗಿ ಸ್ವಂತೂ ತುಂಬಾ ಖುಷಿ ಆಗ್ತಾ ಇತ್ತು ತುಂಬಾ ಖುಷಿ ಆಯ್ತು ತುಂಬಾ ತುಂಬಾ ತುಂಬಾ ಖುಷಿ ಆಯ್ತು ನಮ್ಗಂತೂ ಕೊನೆಗೂ ಬಕಾಸುರ ಅನ್ನೋ ಡೆಮನ್ನ ಸಾಯ್ಸಾಕ್ ಬಿಟ್ಟ ಅಂತ ಭೀಮಾ ಆಮೇಲೆ ಭೀಮಾ ವಾಪಸ್ ಬರ್ತಾನೆ ಆಮೇಲೆ ಅವ್ರ ಅಮ್ಮನ್ನ ಕುಂತಿ ಅವ್ರ ಅಮ್ಮನ್ನ ಇದನ್ನ ನಮಸ್ಕಾರ ಮಾಡ್ಕೊತಾರೆ ಕಾಲಿಗೆ ಆಮೇಲೆ ಇವ್ರು ಅಲ್ಲಿ ಎಚಕ್ರ ಎಚಕ್ರಪುರ ಇವರೆಲ್ಲ ಫುಲ್ ಮ್ಯೂಸಿಕ್ ಹೂವು ಎಲ್ಲಾ ಹಾಕ್ತಾ ಇರ್ತಾರೆ ತುಂಬಾ ಖುಷಿ ತುಂಬಾ ತುಂಬಾ ತುಂಬಾ ಖುಷಿ ಚೆನ್ನಾಗಿತ್ತಲ್ವ ಸ್ಟೋರಿ ನನಗಂತೂ ಇಷ್ಟ ಆಯ್ತಪ್ಪ ಇದಂತೂ ಇದೆಲ್ಲ ರಿಯಲ್ ಸ್ಟೋರಿ ಮಹಾಭಾರತ ಅಂದ್ರೆ ಏನ್ ಅನ್ಕೊಂಡಿದೀರ ಫುಲ್ ರಿಯಲ್ ಸ್ಟೋರಿ ಆಮೇಲೆ ಈಗ ಇದ್ರೇಳ್ತೀನಿ ಟು ಹೆಲ್ಪ್ ಅವರ್ ಕಮ್ಯುನಿಟಿ ಹೂ ಇಸ್ ಇನ್ ಪ್ರಾಬ್ಲಮ್ ನಮ್ ನಾವು ಇನಿಶಿಯೇಟಿವ್ ತಗೊಂಡಿ ಎಲ್ಲರೂ ಹೆಲ್ಪ್ ಮಾಡ್ಬೇಕು ನಮ್ ಕಮ್ಯುನಿಟಿನ ಹೆಲ್ಪ್ ಮಾಡ್ಬೇಕು ಯಾರು ಪ್ರಾಬ್ಲಮ್ ಅಂದಿದಾರೋ ಆಮೇಲೆ ಸೋಲಿ ಒಪ್ಪಿಕೊಳ್ಳಬೇಕು ಅಂದ್ರೆ ಈಗ ಪಾಂಡೆ ವಾಸವ್ ಒಪ್ಕೊಂಡ್ರು ತಾನೆ ಎಷ್ಟೊಂದ್ ದಿನೆಲ್ಲ ಏನ್ ಮಾಡ್ತೀವಿ ಅದಕ್ಕೆ ಹತ್ರ ಸುಳ್ಬೇರೆ ಹೇಳ್ತಾ ಇದ್ರು ತಾನೇ ಅದೇ ಇವ್ರು ಒಪ್ಕೊಂಡ್ರು ಇದು ಒಂದ್ ಒಳ್ಳೆತನ ಅಮ್ಮನ ಮಾತಿಗೆ ಬೆಳೆ ಕೊಡಬೇಕು ಕುಂತಿ ಹೇಳ್ತಕ್ಷಣ ಭೀಮಾ ಯಾರು ಎಲ್ಲಾರು ಇಲ್ಲ ಅವ್ರು ಮರ್ಯಾದೆ ಕೊಟ್ಟು ಅವರು ಅಂತಾರೆ ಗೊತ್ತಾಯ್ತ ನೀತಿಗಳು ಈ ತರ ಪಾಂಡವಾಸ ಅವ್ರ ಹತ್ರ ಬರೀ ಒಂದ್ ಸ್ವಲ್ಪ ಜನ ಅಷ್ಟೇ ಇರೋದು ಈ ಪ್ರಪಂಚದಲ್ಲಿ ಎಲ್ಲಾರು ಕೌರವಸ್ತಾರ ಚೆನ್ನಾಗಿತ್ತ ಸ್ಟೋರಿ ನನ್ಗಂತೂ ಇಷ್ಟ ಆಯ್ತಪ್ಪ ನೆಕ್ಸ್ಟ್ ಕಾಯ್ತಾಡಿ ಇನ್ನೊಂದ್ ಸ್ಟೋರಿ ಹೇಳ್ತೀನಿ ಮಹಾಭಾರತದ್ದೇ ಇನ್ನೊಂದ್ ಸ್ಟೋರಿ ಹೇಳ್ತೀನಿ ಬಾಯ್ ಬಾಯ್ ಬಾಯ್ ಫ್ರೆಂಡ್ಸ್ ನಮ್ಮದು ಒಂದ್ ರೇಡಿಯೋ ನಮ್ಮದು ಸ್ಕೂಲ್ ರೇಡಿಯೋ hello so i was in school i was in fifth class so today i'm bye bye friends